ಕೆಲವು ಸಾರ್ವಜನಿಕ ಸಂಸ್ ಸಂಸ್ಥೆಗಳು ಮೈಸೂರು ಸಂಸ್ಥಾನದಲ್ಲಿ ಸಾರ್ವಜನಿಕ ಜೀವನಕ್ಕೆ ಒಂದು ಸಂಘಟಿತ ರೂಪವನ್ನು ಕೊಡುವ ಪ್ರಯತ್ನ ಯಾವಾಗ ಬದಲಾಯಿತೋ ಗೊತ್ತು ಮಾಡಲು ನನಗೆ ಸಾಧನ ದೊರೆತಿಲ್ಲ ಮದ್ರಾಸಿನಲ್ಲಿ ಸಾವಿರದ ಎಂಟುನೂರ ಐವತ್ತೆರಡು ವೇಳೆಗೆ ಅಂಥ ಪ್ರಯತ್ನ ನಡೆದಿತ್ತು ಸಾವಿರದ ಇಸವಿಯ ಸಿಪಾಯಿ ದಂಗೆಗೆಗೆಗೆಗೆಗೆಗೆಗೆಗೆಗೆಗೆ ಹಿಂದೆಯೇ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಎಂಬ ಸಂಸ್ಥೆ ಕೆಲಸ ಮಾಡಿತ್ತು ಗಾಜಲು ಲಕ್ಷ್ಮಿ ನರಸಮ್ಮು ನರಸು ಚೆಟ್ಟಿ ಜಿ ಪುರುಷೋತ್ತಮ ನಾಯ್ಡು ಮೊದಲಾದ ಪ್ರಜಾಪ್ರಮುಖರು ಆ ಸಂಸ್ಥೆಯ ನಾಯಕರಾಗಿದ್ದರು ಆ ಸಂಸ್ಥೆಯು ವರ್ಷವರ್ಷವೂ ಮದ್ರಾಸ್ ಆಧಿಪತ್ಯದ ಸರಕಾರದ ನಡವಳಿಕೆಗಳನ್ನು ಪ್ರಜೆಗಳ ಅಭಿಪ್ರಾಯ ಅಪೇಕ್ಷೆಗಳನ್ನು ಒಂದು ವರದಿಯ ರೂಪದಲ್ಲಿ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 ಅವುಗಳ ಪೈಕಿ ಮೈಸೂರು ಬೆಂಗಳೂರುಗಳ ಲಿಟ್ರರಿ ಯೂನಿಯನ್ ಎಂಬ ಸಾಹಿತ್ಯ ಸಂಘಗಳು ಮುಖ್ಯವಾದವು ಬೆಂಗಳೂರಿನ ಸಾಹಿತ್ಯ ಕ ಸಂಘವು ಇಲ್ಲಿಯ ಡಿಸ್ಟ್ರಿಕ್ಟು ಕಚೇರಿಯ ಆವರಣದಲ್ಲಿ ಲಾಯ ಸಂಘದ ಅಂಗವಾಗಿ ಈಗಲೂ ಉಳಿದಿದೆ ಅದರ ಆಶ್ರಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಪಂಡಿತ ಶಿವನಾಥ ಶಾಸ್ತ್ರಿಗಳು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 ಟ್ಯೂಟರ್ ಕಂಪನಿಯನ್ನು ನಿಯಮಿಸಬೇಕೆಂದು ರಂಗಾಚಾರ್ಯರು ಉದ್ದೇಶಿಸಿದರು ಉದ್ದೇಶಿಸಿದ್ದರು ಆ ಜವಾಬ್ದಾರಿಯ ಕೆಲಸಕ್ಕೆ ಕನ್ನಡಬಲ್ಲ ಒಬ್ಬ ಮೈಸೂರಿಗನನ್ನೇ ಆರಿಸಿಕೊಳ್ಳಬೇಕೆಂದು ಅವರ ಆಶಯ ನಳದುರ್ಗದ ಕೃಷ್ಣರಾಯರೆಂಬುವರು ಆಗತಾನೆ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಎಂಎ ಪಟ್ಟವನ್ನು ಸಂಪಾದಿಸಿಕೊಂಡಿದ್ದರು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 ಅಟ್ಯಾಚಿ ಎಂಬ ಸಹಾಯಕಾಧಿಕಾರ ಸ್ಥಾನಕ್ಕೆ ನಿಯಮಿಸಿದರಂತೆ ಆ ಕಾಲದಲ್ಲಿ ಹೀಗೆ ಉಪಯುಕ್ತವಾಗಿದ್ದದ್ದು ಬೆಂಗಳೂರಿನ ಲಿಟರರಿ ಯೂನಿಯನ್ ಸರ್ ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ ಸಾರ್ವಜನಿಕ ರಾಜಕೀಯಕ್ಕೆ ಹೆಚ್ಚು ಪ್ರೋತ್ಸಾಹವಿದ್ದಂತೆ ತರುವುದಿಲ್ಲ ಅದು ಅಧಿಕಾರ ದರ್ಪದ ಕಾಲ ಶೇಷಾದ್ರಯ್ಯರವರು ಸ್ವತಃ ಮಹಾ ಸಾಮರ್ಥ್ಯ ವಂತರಾಗಿದ್ದು ಮಾತ್ರವೇ ಅಲ್ಲದೆ ಅವರ ಸುತ್ತಮುತ್ತ ಒಂದು ಸಮರ್ಥ ಜನದ ತಂಡ ಸೇರಿಕೊಂಡು ಅವರಿಗೆ ಬಲ ಕೊಡುತ್ತಿದ್ದದ್ದು ಹೆಚ್ಚಿನ ಸಂಗತಿ ಇವು ಉಪಜೀವಿ ವರ್ಗವು ಶೇಷಾದ್ರಯ್ಯರವರ ಸೇ ತೇಜಸ್ಸನ್ನು ಪ್ರಭಾವವನ್ನು ಎಲ್ಲೆಲ್ಲೂ ಕೊಂಡಾಡಿ ಹರಡ ಹರಡುತ್ತಿದ್ದುದರಿಂದ ಜನವೆಲ್ಲ ಆ ಹೆಸರಿನ ಸರ್ವಶಕ್ತರಾದ ದಿವಾನರಿರುವಲ್ಲಿ ಪ್ರಜೆಗಳು ಸ್ವತಃ ಏಕೆ ಚಿಂತಿಸಬೇಕು ಇಂಥ ಮನೋವೃತ್ತಿ ಆಗ ಪ್ರಬಲಿಸಿ ತೋರುತ್ತದೆ ದೇಶಾಭಿಮಾನಿ ಮುಂತಾದ ಒಂದೆರಡು ಪತ್ರಿಕೆಗಳ ಆಕ್ಷೇಪಣೆಗಳು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕೆಲ ಸದಸ್ಯರು ಮಾಡುತ್ತಿದ್ದ ಟೀಕೆಗಳು ಇವಿಷ್ಟನ್ನು ಬಿಟ್ಟರೆ ರವರ ಕಾಲದಲ್ಲಿ ಸಾರ್ವಜನಿಕ ಧ್ವನಿ ಕೇಳ ಬಂದಂತಿಲ್ಲ ಸಾವಿರದ ಎಂಟುನೂರ ತೊಂಬತ್ತೆರಡರ ಸುಮಾರಿನಲ್ಲಿ ಒಂದು ವಿಶೇಷ ಸಂಗತಿ ನಡೆಯಿತು ಆಗ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೊಂದು ಸಾರಿ ಮಾತ್ರ ಸೇರುತ್ತಿತ್ತು ಸರಕಾರದ ದಿನಂಪ್ರತಿಯ ಆಡಳಿತವನ್ನು ಪರೀಕ್ಷೆ ಮಾಡುತ್ತಿದ್ದುವ ಕೆಲಸವನ್ನು ವರ್ಷದಾದ್ಯಂತವೂ ನಡೆಸಲು ಅದಕ್ಕೆ ಯಾವ ಉಪಕರಣಾಂಗವೂ ಇರಲಿಲ್ಲ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 ನಿಯಮಿಸಿ ಆ ಸಮಿತಿಯನ್ನು ಸರಕಾರವು ಪ್ರಜಾಪ್ರತಿನಿಧಿ ಸಭೆಯ ಕಾರ್ಯಾಂಗವಾಗಿ ಅಂಗೀಕರಿಸಬೇಕೆಂದು ಸರಕಾರದ ವರದಿ ವರದಿಗಳನ್ನು ಶಾಸನ ಯೋಜನೆಗಳನ್ನು ಇತರ ಮುಖ್ಯ ಕಾಗದ ಪತ್ರಗಳನ್ನು ಅಭಿಪ್ರಾಯದ ಬಗ್ಗೆ ಆ ಸಮಿತಿಗೆ ನಿರ್ಣಯಗಳನ್ನು ಮಾಡಿ ಸರಕಾರಕ್ಕೆ ಕಳುಹಿಸಿದರು ಶೇಷಾದ್ರಯ್ಯರವರ ಸರಕಾರವು ಆ ಬೇಡಿಕೆಗೆ ಯಾವ ಉತ್ತರವನ್ನು ಕೊಡಲಿಲ್ಲ ಸಭೆಯ ಮುಂದಿನ ಅಧಿವೇಶನದಲ್ಲಿ ಕೆಲ ಸದಸ್ಯರು ಈ ವಿಚಾರವನ್ನೆತ್ತಿದರು ಸದಸ್ಯರು ನಮ್ಮ ತಾಯಿ ಸಮಿತಿಯ ಕಾಗದಕ್ಕೆ ಸರಕಾರದ ಜವಾಬೆಲ್ಲಿ ಶೇಷಾದ್ರಯ್ಯರ್ ನಿಮ್ಮ ಆ ಸಮಿತಿ ಸುಟ್ಟು ಸದಸ್ಯರು ಆ ಸಮಿತಿಯಲ್ಲಿ ಸುಡದವರು ಇದ್ದಾರೆ ಅಹ್ ಹಾಗಾದರೆ ಅವರನ್ನು ಹೂಳಲಾಗಿದೆ ಸರಕಾರದ ಮುಖ್ಯಸ್ಥರು ಈ ರೀತಿ ಆಡಿದಾಗ ಅದಕ್ಕೆ ಪ್ರತಿ ಹೇಳಲು ಬೇಕಾದಷ್ಟು ಧೈರ್ಯವು ಸ್ವಾರ್ಥ ನಿರಪೇಕ್ಷೆಯೂ ಉಳ್ಳ ಮಂದಿ ಆಗ ಹೆಚ್ಚಾಗಿರಲಿಲ್ಲ ಕೆಲವರು ಅಧಿಕಾರ ಪಕ್ಷದೊಡನೆ ಸೇರಿ ನಕ್ಕರು ಬಹುಜನ ಉಪೇಕ್ಷೆಯಿಂದಿದ್ದರು ಪ್ರತಿನಿಧಿ ಸಭೆಯ ಸ್ಥಾಯಿ ಸಮಿತಿಯ ಆಲೋಚನೆಯು ಬರೀ ಆಲೋಚನೆಯಾಗಿಯೇ ಉಳಿದುಕೊಂಡಿತು ನನಗೆ ತಿಳಿದ ಮಟ್ಟಿಗೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರನ್ನು ಸ್ವತಂತ್ರವಾಗಿ ಸಂಘಟನೆ ಮಾಡಬೇಕೆಂಬ ಪ್ರಯತ್ನ ಮೊದಲು ನಡೆದದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆಗ ನಾನು ದಿವಾನ್ ರಂಗಾಚಾರ್ಯರ ಜೀವನ ಚರಿತ್ರೆಯನ್ನು ಬರೆದಿದ್ದೆ ಅವರ ಪ್ರಜಾತಂತ್ರ ಕಲ್ಪನೆಯ ಪ್ರಭಾವ ನನ್ನ ಮನಸ್ಸಿನಲ್ಲಿ ಹೊಸದಾಗಿ ತುಂಬಿತ್ತು ಆ ಉತ್ಸಾಹದಲ್ಲಿ ನಾನು ಮೈಸೂರಿಗೆ ಹೋಗಿ ವೆಂಕಟಕೃಷ್ಣನವರೇ ಮುಂತಾದ ಪ್ರಮುಖರನ್ನು ದರ್ಶನ ಮಾಡಿ ನನ್ನ ಯೋಚನೆಯನ್ನು ಅವರಿಗೆ ಅರಿಕೆ ಮಾಡಿದೆ ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು ಸರಕಾರಕ್ಕೂ ಪ್ರಜೆಗೂ ನಡುವೆ ಒಂದು ಸೇತುವೆಯಂತೆ ಇರುತ್ತಾರೆ ಅವರು ಒಂದು ಪಕ್ಕದಲ್ಲಿ ಪ್ರಜೆಯ ಮನಸ್ಸನ್ನು ತಿಳಿದುಕೊಳ್ಳುತ್ತಿರಬೇಕು ಇನ್ನೊಂದು ಪಕ್ಕದಲ್ಲಿ ಸರಕಾರದ ಮನಸ್ಸನ್ನು ತಿದ್ದುತ್ತಿರಬೇಕು ಈ ಕೆಲಸ ಸಾರ್ಥಕವಾಗಬೇಕಾದರೆ ಅವರು ವರ್ಷದ ಮುನ್ನೂರ ದಿವಸದಲ್ಲಿ ಒಂದು ನಾಲ್ಕೈದು ದಿನ ಮಾತ್ರ ಮೈಸೂರಿಗೆ ಬಂದು ಕುಳಿತು ಮಾತನಾಡಿ ಸಾಲದು ತಿಂಗಳು ತಿಂಗಳು ಅವರು ಆ ಕೆಲಸವನ್ನು ಮಾಡುತ್ತಿರಬೇಕು ಆ ಕೆಲಸಕ್ಕೆ ಸಾಧಕವಾಗಿ ಅವರು ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಳ್ಳಬೇಕು ಆ ಸಂಸ್ಥೆಯ ಕಾರ್ಯ ಸಮಿತಿಗಳು ಈ ಕಡೆ ಪ್ರಜಾ ಜನವನ್ನು ಆ ಕಡೆ ಸರಕಾರವನ್ನು ಸತ ಸಂತತವಾಗಿ ಕೃಷಿ ಮಾಡುತ್ತಿರಬೇಕು ಇದು ನಾನು ಮಾಡಿದ ಅರಿಕೆ ಆ ಸಂದರ್ಭದಲ್ಲಿ ಆಗ ಪ್ರಜಾ ಪ್ರತಿನಿಧಿ ಸಭೆಯ ಯುವಕ ಸದಸ್ಯರಾಗಿದ್ದ ಹಾಸನದ ಹೆಚ್ ವಿ ರಂಗಸ್ವಾಮಿಯವರನ್ನು ನಾನು ನಾಲ್ಕಾರು ಸಾರಿ ಕಂಡು ಅಜೂಜುವಾರಿ ಮಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ನಾನು ಮಾಡಿದ ಸೂಚನೆ ವೆಂಕಟಕೃಷ್ಣಯ್ಯನವರಿಗೆ ಒಪ್ಪ ಒಪ್ಪಿಕೆಯಾಯಿತು ಅವರು ಇತರರನ್ನು ಒಪ್ಪಿಸಿದರು ಅದರಂತೆ ಒಂದು ದಿನ ಸಂಜೆ ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಸಭೆ ಸೇರಿ ಅಲ್ಲಿ ಮೈಸೂರು ಸಾರ್ವಜನಿಕ ಸಭೆ ಎಂಬ ಸಂಸ್ಥೆಯು ಸ್ಥಾಪಿತವಾಯಿತು ಅಡ್ವೊಕೇಟರಾಗಿದ್ದ ಶ್ರೀ ಸಂತೆ ಬಾಚಹಳ್ಳಿ ನಂಜಪ್ಪನವರು ಕಾರ್ಯದರ್ಶಿಯಾಗಿ ನಿಯಮಿತವಾದರು ಸನ್ ಬಾಚಹಳ್ಳಿ ನಂಜಪ್ಪನವರು ದೊಡ್ಡ ಮನುಷ್ಯರು ಸಾತ್ವಿಕರು ಅವರನ್ನು ಜನಪ್ರಿಯನ ಪ್ರಿಯರನ್ನಾಗಿ ಮಾಡಿದ್ದ ಗುಣಗಳಲ್ಲಿ ಮುಖ್ಯವಾದವು ಎರಡು ಅವರ ಹಾಸ್ಯರಸಿಕತೆ ಎರಡು ಸೊಗಸಾದ ಕೈಬರಹ ಅವರಿಗಿಂತ ಸುಂದರವಾಗಿ ಕನ್ನಡ ಅಕ್ಷರವನ್ನು ಬರೆಯಬಲ್ಲವರು ಬಹು ವಿರಳ ಹಾಗೆಯೇ ಕತೆ ಹೇಳಿ ನಗಿಸುವುದರಲ್ಲಿಯೂ ಅವರಿಗೆ ಸಮಾನರು ಅಪರೂಪ ಸಭೆಯ ಕಾರ್ಯಕ್ಕಾಗಿ ನಿಯಮಾವಳಿಯ ಕರಡು ನಾನು ಬರೆದಿದ್ದೆ ಅದನ್ನು ಸಭೆಯವರು ಸಿದ್ದಿ ಅಂಗೀಕರಿಸಿ ಅಚ್ಚು ಆದರೆ ಆ ಸಭೆಯ ಕಾರ್ಯಗಳೇನು ಉದ್ದೇಶಪಟ್ಟಿದ್ದಂತೆ ನಡೆಯಲಿಲ್ಲ ಆ ಸಂಸ್ಥೆ ಎರಡು ಮೂರು ವರ್ಷ ನಾಮ ಮಾತ್ರದ್ದಾಗಿದ್ದು ಕಣ್ಮರೆಯಾಯಿತು ಸರಕಾರದ ಪುರಸ್ಕಾರವಿಲ್ಲದೆ ಸ್ವಂತ ಲಾಗೋಡಿನಿಂದ ಕೆಲಸ ಮಾಡಬೇಕಾಗಿದ್ದ ಸಂಸ್ಥೆ ಇನ್ನೇನಾದಿತ್ತು ಹಣ ಹಣಕಾಸಿಲ್ಲದ ಸಾರ್ವಜನಿಕ ಇಷ್ಟೆ ಈ ಸುಮಾರಿನಲ್ಲಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ವಿಷಯದಲ್ಲಿ ನವೋತ್ಸಾಹ ಭರಿತರಾದ ಯುವಕರು ಕೆಲವರಿದ್ದರು ಅವರಿಗೆ ಆಶ್ರಯವಾಗಿದ್ದದ್ದು ಚಿಕ್ಕಪೇಟೆಯಲ್ಲಿ ಶ್ರೀ ಕೆ ಎಸ್ ಮನೆ ಕೃಷ್ಣಯ್ಯರು ಗಣ್ಯ ಮತ್ತೆ ಮನೆತನದವರು ಆ ಕಾಲದಲ್ಲಿ ಹಾಗೆ ಪ್ರಸಿದ್ಧ ಕುಟುಂಬದವರಾಗಿ ಬಿ ಪಾಸ್ ಮಾಡಿದ ವಿದ್ಯಾವಂತರು ಸರಕಾರದ ಚಾಕರಿಯನ್ನು ಸಂಪಾದಿಸಬೇಕೆಂದು ಇಷ್ಟಪಟ್ಟ ಪಟ್ಟಿದ್ದರೆ ಅವರಿಗೆ ಅದು ಅಸಾಧ್ಯವಾಗುತ್ತಿರಲಿಲ್ಲ ಕೃಷ್ಣಯ್ಯರವರು ಆ ಕಡೆಗೆ ಮನಸ್ಸು ಬಿಡದೆ ಸ್ವತಂತ್ರ ಜೀವಿಕಾವೃತ್ತಿಯಿಂದ ಬಾಳಬೇಕೆಂದು ನಿಶ್ಚಯ ಮಾಡಿದ್ದವರು ಅವರ ಸುತ್ತಮುತ್ತ ನಾವು ನಾಲ್ಕಾರು ಮಂದಿ ಸೇರಿಕೊಂಡೆವು ಅವರ ವಿಶಾಲವಾದ ಮನೆ ವಿಶಾಲವಾದ ಮನಸ್ಸು ನಿಗರ್ವಿ ನೀತಿಶೀಲತೆ ಸ್ನೇಹ ಔದಾರ್ಯ ಕ್ಷಮೆ ವಿದ್ವದ್ ಈ ಗುಣಗಳಿಂದ ಅವರ ಆಶಯ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 ಕರ್ಮಯೋಗಿ ವಾರ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆಗಳು ಬಹು ಉತ್ತೇಜಕಗಳಾಗಿದ್ದವು ಅದು ಬಂಗಾಳಿ ಚಳವಳಿಯ ಕಾಲ ತಿಲಕರ ಕಾಲ ನಮ್ಮ ಕಾಫಿ ಫಲಹಾರಗಳು ನಡುವ ನಡುವೆ ಸಾರ್ವಜನಿಕ ಜಿಜ್ಞಾಸೆಗಳು ನಡೆಯುತ್ತಿದ್ದವು ಆಗ ಹುಟ್ಟಿದ ಸಮಾರಂಭಗಳ ಪೈಕಿ ಪ್ರಸಿದ್ಧ ದೇಶಭಕ್ತರ ಜ್ಞಾಪಕೋತ್ಸವಗಳದ್ದು ಒಂದಂಶ ಹೀಗೆ ನಡೆದದ್ದು ಹಿಂದೆ ಡಿ ವೆಂಕಟರಾಮಯ್ಯನವರನ್ನು ಕುರಿತ ಪ್ರಕರಣದಲ್ಲಿ ನಾನು ಪ್ರಸ್ತಾವಿಸಿರುವ ಕ್ಯಾನಡ ಜ್ಞಾಪಕೋತ್ಸವ ಕೆಟಿ ಅಪ್ಪಣ್ಣನವರು ನಮಗೆ ಪ್ರೋತ್ಸಾಹಕರಾಗಿಯೂ ಸಹಾಯಕರಾಗಿಯೂ ಇದ್ದರು ಅವರು ಅಹಮದ್ ಬಿಲ್ಡಿಂಗ್ ಕಟ್ಟಡದಲ್ಲಿ ಹಿಂದೂ ರೆಸ್ಟೋರೆಂಟ್ ಎಂಬ ಉಪಹಾರ ಮಂದಿರವನ್ನು ಪ್ರಾರಂಭಿಸಿದ ಮೇಲೆ ಅವರು ಚಿಕ್ಕಪೇಟೆಯಲ್ಲಿದ್ದ ಹಿಂದೂ ಕಾಫಿ ಕ್ಲಬ್ ಜಾಗ ಬಿಡುವಾಯಿತು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 ಬಾಡಿಗೆಗೂ ದೀಪದ ಖರ್ಚಿಗೂ ಸಾಕಾಗುತ್ತಿರಲಿಲ್ಲ ಮೂಲ ದ್ರವ್ಯವನ್ನು ಕೊಟ್ಟಂತೆಯೇ ಕಂಬ ಕಂಬರ್ತಿಯ ಹಣವನ್ನು ಕೃಷ್ಣಯ್ಯರವರೇ ಆಗಾಗ ಸರಿ ಅಷ್ಟರಲ್ಲಿ ಕೃಷ್ಣಯ್ಯರವರು ಕೊಂಡುಕೊಳ್ಳಬೇಕಾಗಿ ಬಂದ ಐರಿಶ್ ಪ್ರೆಸ್ ಎಂಬ ಮುದ್ರಣ ಕಾರ್ಖಾನೆಯನ್ನು ಅವರು ಸಿದ್ದಿಕಟ್ಟೆಯಲ್ಲಿಯ ಗುಂಡೋಪಂತರ ಮನೆಯ ಕಟ್ಟಡಕ್ಕೆ ಸಾಗಿಸಬೇಕಾಯಿತು ಆ ಕಟ್ಟಡಕ್ಕೆ ಸೇರಿದಂತೆ ಬೀದಿಯ ಕಡೆಗೆ ಒಂದು ಸ್ವತಂತ್ರವಾದ ಕೊಠಡಿ ಇತ್ತು ಅದು ನಮ್ಮ ಮುಂದಿನ ಕಾರ್ಯಕ್ಷೇತ್ರವಾಯಿತು ಅಲ್ಲಿ ಪಾಪ್ಯುಲರ್ ಎಜುಕೇಶನ್ ಲೀಗ್ ಎಂಬ ಸಂಸ್ಥೆಯನ್ನು ಆರಂಭಿಸಿದೆವು ಅದರಲ್ಲಿ ವಾಚನಾಲಯದ ಜೊತೆಗೆ ವಾರ ವಾರವೂ ಉಪನ್ಯಾಸಗಳು ಕಾವ್ಯವಾಚನಗಳು ಆಗುತ್ತಿದ್ದವು ಎಂಜಿ ಅಲ್ಲಿ ನಾಲ್ಕಾರು ಸಲ ಭಾಷಣ ಮಾಡಿದರು ಆ ಸಂಸ್ಥೆಯು ಮಾಗಡಿ ರಸ್ತೆಯಲ್ಲಿದ್ದ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 ಕುರುಬರ ಚರಿತ್ರೆ ಎಂಬ ಗ್ರಂಥವನ್ನು ಬರೆದದ್ದಲ್ಲದೆ ಕುರುಬ ಜನಾಂಗದ ಉದ್ಧಾರಕ್ಕಾಗಿ ಪತ್ರಿಕಾ ಪ್ರಯತ್ನವನ್ನೂ ಮಾಡಿದ್ದರು ನವರ ಉತ್ಸಾಹ ಶ್ರದ್ಧೆಗಳ ಫಲವಾಗಿ ಆ ರಾತ್ರಿ ಪಾಠಶಾಲೆ ಚೆನ್ನಾಗಿ ನಡೆಯಿತು ಎರಡು ಮೂರು ವರ್ಷಗಳ ಅದರ ಯಜಮಾ ಯಜಮಾನ್ಯವನ್ನು ಅವರೇ ಒಪ್ಪಿಸಿಕೊಂಡು ಆಮೇಲೆ ಅದನ್ನು ಸರಕಾರಕ್ಕೆ ಕೊಟ್ಟು ಬಿಟ್ಟರೆಂದು ನನ್ನ ಜ್ಞಾಪಕ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 ಕಾರ್ಯಕ್ರಮ ಆಗ ನಮ್ಮೊಂದಿಗಿದ್ದವರಲ್ಲಿ ಸಿ ಎಸ್ ಅನಂತ ಪದ್ಮನಾಭಯ್ಯರ್ ಎಂಬುವರು ಡಾಕ್ಟರ್ ಕೆ ಕುನ್ನ ಎಂಬುವರು ಸ್ಮರಣೀಯರಾಗಿದ್ದಾರೆ ಅನಂತ ಪದ್ಮನಾಭಯ್ಯರವರು ಕೌನ್ಸಿಲರ್ ಆಗಿದ್ದ ಶ್ರೀ ಬಾಲ ಸುಂದರಂ ಅಯ್ಯರವರ ಜ್ಞಾತಿ ಸಹೋದರರು ಸ್ವಾರಸ್ಯವಾಗಿ ಉಪನ್ಯಾಸ ಮಾಡಬಲ್ಲವರು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 ವ್ಯವಸಾಯದ ಇಲಾಖೆಯಲ್ಲಿ ಕೀಟಶಾಸ್ತ್ರ ಪ್ರವೀಣರಾಗಿದ್ದರು ಅವರು ತಮ್ಮ ಹೆಸರನ್ನು ಕೆಕೆಕೆ ಎಂಬ ಸಂಘಾಕ್ಷರಗಳಿಂದ ಸಹಿ ಮಾಡುತ್ತಿದ್ದರು ನಾವು ಇದಕ್ಕೆ ಕ್ರಿಮಿಕೀಟ ಕಾಲಾಂತಕ ಎಂದು ಅರ್ಥ ಅವರು ಒಳ್ಳೆಯ ಮೇಧಾವಿಗಳು ಮತ್ತು ಸತ್ವ ಅವರಿಗೆ ವಿಸ್ತಾರವಾದ ಗ್ರಂಥಾಲೋಚನೆ ಇತ್ತು ಅವರು ಸ್ವತಂತ್ರ ವಿಚಾರಶೀಲರು ಇಂಗ್ಲಿಷನ್ನು ಬಾಯಿ ಮಾತಿನಲ್ಲಿಯೂ ಬರವಣಿಗೆಯಲ್ಲಿಯೂ ಚೆನ್ನಾಗಿ ಬಳಸಬಲ್ಲವರಾಗಿದ್ದರು ಅವರು ಜ್ಞಾನ ಸಂಚಾರ ಮಾಡಿದ್ದರು ಅವರು ಈಸ್ಟ್ ಅಂಡ್ ವೆಸ್ಟ್ ಎಂಬ ಪೌರ ಪಾಶ್ಚಾತ್ಯ ನಾಗರಿಕತೆಗಳ ವಿಮರ್ಶನ ಗ್ರಂಥವೊಂದನ್ನು ಬರೆದಿದ್ದಾರೆ ಅವರು ನಮಗೆಲ್ಲ ತುಂಬಾ ಪ್ರಿಯರು ಮಾನ್ಯರು ಆಗಿದ್ದರು ನಮ್ಮ ವ್ಯಾಸಂಗ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಊಟ ಮೊದಲೇ ಉಪನ್ಯಾಸ ಮೊದಲೇ ಎಂಬ ಎಂಬುದೇ ಒಂದು ದಿವಸದ ತರ್ಕವಾಯಿತು ಊಟ ಎಂಬುದಕ್ಕೆ ಬಹುಮತ ಬಂದದರಿಂದ ಅದರಂತೆ ನಡೆಯಬೇಕಾಯಿತು ಊಟ ಪುಷ್ಕಳವಾಗಿ ಇರುತ್ತಿತ್ತು ಅದಾದ ಸದಸ್ಯರು ತಾಂಬೂಲ ಸುಯುತ್ತಾ ಕಂಬಗಳಿಗೋ ಒಗುತ್ತಿದ್ದರು ಅಂಥ ವಾತಾವರಣದಲ್ಲಿ ಆಗಬೇಕಾಗಿತ್ತು ಉಪನ್ಯಾಸ ಒಂದು ಸಲ ನಮಗೆಲ್ಲ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 ಎಚ್ಚೆತ್ತು ಕುತೂಹಲದಿಂದ ಕೇಳುತ್ತಿದ್ದವರು ನಾಲ್ ನಾಲ್ವರೈವರು ಉಪನ್ಯಾಸಕರಿಗೆ ಇದು ಒಳ್ಳೆಯ ಪ್ರೋತ್ಸಾಹವಲ್ಲವೇ ಆನಮ ನಮ್ಮ ಭೋಜನ ಸಂಸ್ಕೃತಿ ಸಮ್ಮೇಳನಗಳಲ್ಲಿ ನಿದ್ದೆಗೆ ಅವಕಾಶ ಕೊಡದೆ ಮಾತನಾ ಮಾತಾಡುತ್ತಿದ್ದವರು ಹಾಸ್ಯೋಪಾಸ್ಯಗಳಾದ ವರದಾಚಾರ್ಯರಂತವರು ಮಾತ್ರ ಆದರೆ ಅಂತಭಾಷಣದಿಂದ ನಮಗೆಲ್ಲ ನಗು ಜ್ಞಾನಕ್ಕಿಂತ ಜೀರ್ಣಕ್ಕೆ ಹೆಚ್ಚು ಸಹಾಯವಾಗುತ್ತಿತ್ತು ಈ ಸಮಾರಂಭವೂ ಬಹುಕಾಲ ನಡೆಯಲಿಲ್ಲ ಅದೇ ಸುಮಾರಿನಲ್ಲಿ ಬುಕ್ ಕ್ಲಬ್ ಎಂಬ ಗ್ರಂಥ ಗೋಷ್ಠಿಯೊಂದನ್ನು ಕೆಲವರು ಪ್ರಾರಂಭಿಸಿದ್ದರು ಅದರಲ್ಲಿ ಸಿ ಎನ್ ಬಾಲಸುಂದರಂ ಅಯ್ಯರವರು ಪ್ರಮುಖರು ಆ ಕ್ಲಬ್ಬಿನ ಸದಸ್ಯರಲ್ಲಿ ಅಧಿಕ ಸಂಖ್ಯೆ ಸರಕಾರಿ ಅಧಿಕಾರಿಗಳದು ಡಾಕ್ಟರ್ ಕುನ್ನಿಕಣ್ಣನ್ ರವರು ಅದರಲ್ಲಿದ್ದರು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 ಕಾರ್ಯಳ ಶಿವಮೊಗ್ಗ ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರುಗಳಾದ ಶ್ರೀನಿವಾಸರಾಯರು ವಾಸುದೇವರಾಯರು ಶಿವಮೊಗ್ಗಯ ಸಿ ಸುಬ್ಬರಾಯರು ಬಾಲಕೃಷ್ಣರಾಯರು ಶಂಕರ ನಾರಾಯಣರಾಯರು ನಗರ ಪ್ರತಿನಿಧಿಗಳಾಗಿ ಮಾತನಾಡುತ್ತಿದ್ದರು ಇದು ಬಹಳ ಹಿಂದಿನ ಸಾವಿರದ ಎಂಟರ ಮಾತು ಆ ಸಂಸ್ಥೆ ಏನಾಯಿತೋ ನನಗೆ ತಿಳಿದಿಲ್ಲ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 ಕೋರಿಕೆಯಂತೆಯೇ ಆಗಿನ ಮಹಾರಾಣಿಯವರನ್ನು ಇಂಡಿಯಾ ಸರಕಾರದವರು ತ್ರಿಜೆಂಟರನ್ನಾಗಿ ನಿಯಮಿಸಿದರು ಒಂದು ಸಲ ನವರಾತ್ರಿಯ ಕಾಲದಲ್ಲಿ ಮೈಸೂರು ಪಟ್ಟಣದ ಬಂಡಿ ಮಹಲ್ಲದಲ್ಲಿ ವರ್ತಕರಿಗೆ ಅನನುಕೂಲ ಕಾರಣವಾದ ಒಂದಾನೊಂದು ಮಾರ್ಪಾಟನ್ನು ಸರಕಾರದವರು ಜಾರಿಗೆ ತಂದರು ಆ ಮಂಡಿಪೇಟೆಯು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 ವರ್ತಕರು ಸರಕಾರಕ್ಕೆ ಪಾಠ ಕಲಿಸಬೇಕೆಂದು ಮನಸ್ಸು ಮಾಡಿ ನವರಾತ್ರಿಯ ಕಾಲದಲ್ಲಿ ತಮ್ಮ ಅಂಗಡಿಗಳಿಗೆ ಗಳನ್ನೆಲ್ಲ ಬಂದ್ ಬಿಟ್ಟರು. ಆ ಕೋಲಾಹಲ ದಿವಾನ್ ಶೇಷಾದ್ರಯ್ಯರವರ ಗಮನಕ್ಕೆ ಬರಲೇಬೇಕಾಯಿತು ಅವರು ತಕ್ಕ ಮಧ್ಯಸ್ಥಗಾರರನ್ನು ಕಳುಹಿಸಿ ವರ್ತಕರಿಗೆ ಸಮಜಾಯಿಷಿ ಹೇಳಿ ಹೇಳಿಸಿ ಮಂಡಿ ವ್ಯಾಪಾರವು ಯಥಾಪ್ರಕಾರ ಸಾಗುವಂತೆ ಮಾಡಿದರು ಹಳೆಯ ಅರಮನೆಗೆ ಬೆಂಕಿ ತೆಗುಲಿದ ಸಂದರ್ಭದಲ್ಲಿಯೂ ಜನಾಭಿಪ್ರಾಯವು ಬಹಿರಂಗ ಸಭೆಗಳಲ್ಲಿ ಸಂಘಟಿತ ರೂಪವನ್ನು ತಾಳಿತು ಶೇಷಾದ್ರಯ್ಯರವರು ಅದಕ್ಕೆ ತಲೆಬಾಗಿ ಆ ವಿಷಾದ ಘಟನೆಯ ಪೂರ್ವೋತ್ತರ ಸಂದರ್ಭಗಳನ್ನು ವಿಮರ್ಶನೆ ಮಾಡಲು ಒಂದು ಸಮಿತಿಯನ್ನು ನಿಯಮಿಸಿದರು ಪಿಎನ್ ಕೃಷ್ಣಮೂರ್ತಿ ಮುಖ್ಯ ಇಂಜಿನಿಯರ್ ಕರ್ನಲ್ ಟೋಮೆ ಟೋವೆನ್ ಎಸ್ಎಂ ಫ್ರೇಜರ್ ದಳವಾಯಿ ದೇವರಾಜರಸು ಇವರು ಆ ಸಮಿತಿಯ ಸದಸ್ಯರು ಆ ಸಮಿತಿಯ ಸಂದರ್ಭವನ್ನೆಲ್ಲ ಬುಡಮಟ್ಟ ವಿಚಾರಿಸಿ ಆ ಆಪತ್ತಿಗೆ ಯಾರೊಬ್ಬರ ದುರುದ್ದೇಶವಾಗಲಿ ಕೃತ್ರಿಮವಾಗಲಿ ಕಾರಣವಿಲ್ಲವೆಂದು ಅದು ಬಹುಶಃ ಕೆಳದರ್ಜೆಯ ನೌಕರನೊಬ್ಬನ ಮರವಿಯಿಂದ ಆರದೆ ನಿಚ್ಚು ಹೋಗಿದ್ದ ಒಂದು ದೀಪದ ಕಿಡಿಯಿಂದ ಅನಾಹುತ ಅನಾಹುತವೆಂದು ಹೇಗೋ ಕೇವಲ ಆಕಸ್ಮಿಕವೆಂದು ಸಿದ್ಧಾಂತ ಮಾಡಿದಂತೆ ನನ್ನ ಜ್ಞಾಪಕ ಪ್ಲೇಗ್ ಉಪದ್ರವ ಬಂದಾಗ ಜನರ ಜನರು ಮನೆ ಬಿಡಬೇಕು ಮದ್ದು ಚುಚ್ಚಿಸಿಕೊಳ್ಳಬೇಕು ಎಂದು ಸರಕಾರದ ಆಜ್ಞೆ ಹೊರಟಾಗಲು ಅಲ್ಲಲ್ಲಿ ಜನ ತಕರಾರು ಹೂಡಿದರು ಈ ನಾನಾ ತಕರಾರುಗಳನ್ನು ಈಗ ನೆನೆಸಿಕೊಳ್ಳುವುದರ ಉದ್ದೇಶ ಆ ಕಾಲದಲ್ಲಿ ಜನದ ಮನಸ್ಸೆಂಬುದು ಎಚ್ಚರಗೊಂಡು ಧೈರ್ಯ ತಾಳಿತ್ತೆಂಬುದನ್ನು ತೋರಿಸುವುದು ಜನದ ಮನಸ್ಸು ಸಂಘಟಿತವಾಗದೇ ಇದ್ದರೂ ಸಂಘಟನೆಗೆ ಸಿದ್ಧವಾಗಿತ್ತು ವಿಪಿ ಮಾಧವರಾಯರ ಕಾಲದಲ್ಲಿ ಜನದ ಮನಸ್ಸನ್ನು ಕಲಕಿದ ಒಂದೆರಡು ಸಂದರ್ಭಗಳನ್ನು ಬೇರೆ ಕಡೆ ಪ್ರಸ್ತಾವಿಸಿದ್ದೇನೆ ಅದೇ ತರಹದ ಇನ್ನೊಂದು ಸಂದರ್ಭ ಬೆಂಗಳೂರಿನ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಸಭಾ ಮಂದಿರದ ಕಾಂಪೌಂಡ್ ಗೋಡೆಯನ್ನು ಸರಕಾರದವರು ಒಡೆಸಿದ್ದು ಇದರ ಮೇಲೂ ತುಂಬಾ ಗಲಾಟೆ ಎದ್ದಿತ್ತು ದೊಡ್ಡಣ್ಣ ಶೆಟ್ಟರ ಧರ್ಮ ಸಂಸ್ಥೆಗೆ ಡಿ ವೆಂಕಟರಾಮಯ್ಯನವರು ನ್ಯಾಯಪಾಲಕರಾಗಿಯೂ ಅಭಿಮಾನಿಗಳಾಗಿಯೂ ಇದ್ದದ್ದರಿಂದ ಸರಕಾರಕ್ಕೆ ಆ ಸಂಸ್ಥೆಯ ಮೇಲೆ ಆಗ್ರಹ ಬಂದಿತ್ತೆಂದು ಜನ ಆಡಿಕೊಳ್ಳುತ್ತಿದ್ದರು ಒಟ್ಟಿನ ಮೇಲೆ ವಿಪಿ ಪಿ ಮಾಧವರಾಯರ ಕಾಲ ಅನವಶ್ಯವಾಗಿ ಗದ್ದಲದ ಕಾಲವಾಯಿತು ಮಾಧವರಾಯರು ಕಾರ್ಯ ಸಮರ್ಥರೆಂಬುದನ್ನು ಯಾರು ಸಂದೇಹಿಸಲಾರರು ಅವರು ಉದಾರಿಗಳು ಹೌದು ಪ್ರಗತಿ ದೃಷ್ಟಿ ಇದ್ದವರು ಹೌದು ಜನಸೇವೆಗೆ ಅತ್ಯ ಅತ್ಯಂತ ಅವಶ್ಯಕವಾದ ಗುಣಗಳು ಅವರಲ್ಲಿ ಹೇರಳವಾಗಿದ್ದವು ಆದರೂ ಜನಾನುರಾಗವನ್ನು ಸಂಪಾದಿಸಿಕೊಳ್ಳುವ ಒಂದು ವಿನಯಾನುವರ್ತನೆ ಅವರಲ್ಲಿ ಸಾಲದೆ ಹೋಯಿತು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ರಾಜಕೀಯಕ್ಕಾಗಿ ಸ್ವತಂತ್ರವಾದ ಪ್ರಜಾಸಂಸ್ಥೆ ಹುಟ್ಟಲು ಯಾವ ಅವರು ಅಂತಸಂಸ್ಥೆಯನ್ನು ವಿರೋಧಿಸುತ್ತಿದ್ದವರಲ್ಲ ಪ್ರೋತ್ಸಾಹಿಸುತ್ತಿದ್ದವರೇ ಆದರೆ ಅಂತಸಂಸ್ಥೆಯನ್ನು ಕಟ್ಟಬೇಕೆಂಬ ಅವಶ್ಯಕತೆ ಆ ಕಾಲದ ಜನದ ಮನಸ್ಸಿಗೆ ಬಲವತ್ತಾಗಿ ತೋರಲಿಲ್ಲ ವಿಶ್ವೇಶ್ವರಯ್ಯನವರು ನಿರ್ಮಿಸಿದ್ದ ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪತ್ ಸಮೃದ್ಧಿ ಸಭೆಯ ಸಮಿತಿಗಳು ಶಾಖಾ ಸಮಿತಿಗಳು ಉಪ ಹತ್ತಾರಾಗಿ ಸಂಸ್ಥಾನದಲ್ಲೆಲ್ಲ ಹರಡಿಕೊಂಡಿದ್ದವು ಯಾವುದೇ ಕಾರಣದಿಂದಾಗಲಿ ಅಷ್ಟೋ ಇಷ್ಟೋ ಗಣ್ಯನೆನಿಸಿದ್ದ ಪ್ರತಿಯೊಬ್ಬನು ಎಷ್ಟೋ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 ಬಸವಯ್ಯನವರು ನವಾಬ್ ಗುಲಾಂ ಅಹಮ್ಮದ್ ಕಲಾಮಿ ಎಂ ಎಂಸುಬ್ಬಯ್ಯನವರು ಇವರು ಈ ಮಂಡಳಿಯ ಪ್ರಮುಖ ನಾಯಕರು ಜನಾಬ್ ಮಹಮದ್ ಅಬ್ಬಾಸ್ ಖಾನ್ ರವರು ಅವರ ಸಹೋದ್ಯೋಗ ಸಹೋದ್ಯಮಿಗಳಾಗಿದ್ದರು ಇನ್ನು ಕೆಲ ಪ್ರಸಿದ್ಧ ಸಹೋದ್ಯಮಿಗಳಿದ್ದರು ಅವರಲ್ಲಿ ಕೆಲವರು ಸರಕಾರದ ಹುದ್ದೆಗಳಲ್ಲಿದ್ದರು ಈಗ ನಾನು ಹೆಸರು ಹೇಳಿರುವ ನಾಲ್ಕು ಮಂದಿಯನ್ನು ನಾನು ಸ್ವತಃ ತಕ್ಕಮಟ್ಟಿಗೆ ಬಲ್ಲೆ ಬಸವಯ್ಯನವರು ನಾನು ಮುನಿಸಿಪಲ್ ಕೌನ್ಸಿಲ್ನಲ್ಲಿ ಸದಸ್ಯರಾಗಿ ಇದ್ದೆವು ಸುಬ್ಬಯ್ಯನವರು ನಾನು ಹಿಂದಿನಿಂದ ಸ್ನೇಹಿತರಾಗಿದ್ದೆವು ಕಲಾಮಿಯವರು ಅಬ್ಬಾಸ್ ಖಾನರು ಆವೇಳ್ಯಗೂ ನನ್ನ ವಿಷಯದಲ್ಲಿ ವೈಯಕ್ತಿಕವಾಗಿ ವಿಶ್ವಾಸ ತೋರಿಸುತ್ತಿದ್ದರು ಅವರಿಬ್ಬರು ಸೆಂಟ್ರಲ್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 ಅದರ ಕಾರಣವೇನೇ ಇರಲಿ ಅದು ಸರಿಯಾದದ್ದಾಗಲಿ ತಪ್ಪು ತಿಳುವಳಿಕೆಯದಾಗಲಿ ಅದನ್ನು ಅಮ್ಮುಲಾಗ್ರವಾಗಿ ವಿಚಾರ ಮಾಡಿ ಅಲ್ಲಿ ಸಮಾಧಾನವನ್ನು ನೆಲೆಗೊಳಿಸಲು ತಕ್ಕ ವ್ಯವಸ್ಥೆ ನಡೆಸುವುದು ಸಮಾಜ ಕರ್ತವ್ಯವಾಗುತ್ತದೆ ಇದು ಸಾಧುವಾದ ತತ್ವವೆಂದು ನನ್ನ ಅಭಿಪ್ರಾಯ ಆದರೆ ರಾಜಕೀಯದ ಕಾರ್ಯಸೂತ್ರದಲ್ಲಿರಬೇಕಾದದ್ದು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 ಮುಂದೆ ಹೋದವರು ನಡುವೆ ನಿಂತವರು ಎಲ್ಲರೂ ಸೇರಿರುವ ಮಹಾಸಮಾಜಕ್ಕೆ ಆಗಬೇಕಾಗಿರುವ ಸೇವೆ ಎಷ್ಟು ಗುಣಾಧಿಕ್ಯವುಳ್ಳದಾಗಿರುವುದು ಸಾಧ್ಯವೋ ಅದಕ್ಕಿಂತ ಗುಣದಲ್ಲಿ ಕಡಿಮೆಯಾಗದೆ ದೇಶ ಸಮಷ್ಟಿಗೆ ಸೇವೆ ದೊರೆಯುವಂತೆ ಮಾಡಬೇಕೆಂಬುದು ಎಲ್ಲಕ್ಕಿಂತ ಮೇಲಾದ ತತ್ವ ಈ ಮೂರು ತತ್ವಗಳನ್ನು ಸಮನ್ವಯ ಮಾಡಿದರೆ ಉಂಟಾಗುವುದು ನ್ಯಾಯವಾದ ಕಾರ್ಯಸೂತ್ರ ಈ ಇತರ ತತ್ವಗಳ ಕಡೆಗೆ ಪ್ರಜಾ ಮಿತ್ರ ಮಂಡಳಿ ಗಮನ ತಿರುಗಿಸಲಿಲ್ಲ ಅದಕ್ಕೆ ಸಮಗ್ರ ಸಮಾಜದ ದೃಷ್ಟಿ ಇರಲಿಲ್ಲ ಇದನ್ನು ನನ್ನ ಸ್ನೇಹಿತರು ಮರೆತರೆಂಬುದೇ ನನಗೂ ಅವರಿಗೂ ಇದ್ದ ತಕರಾರು ಅವರ ಸಮಾರಂಭವನ್ನು ಕುರಿತು ಇನ್ನೂ ಹೆಚ್ಚಾಗಿ ನಾನು ಹೇಳಲಾರೆ ಅದನ್ನು ಕುರಿತು ಮಾತನಾಡುವ ಅಧಿಕಾರ ನನಗೆ ಇಲ್ಲ ಪ್ರಜಾ ಮಿತ್ರ ಮಂಡಳಿಯ ಮತ್ತು ಅದರ ಸಂತತಿಯ ಚರಿತ್ರೆಯನ್ನು ಬರೆಯಬಲ್ಲವರು ಅನೇಕರಿದ್ದಾರೆ ನಾನು ಅದಕ್ಕೆ ಕೈ ಹಚ್ಚತಕ್ಕದ್ದು ಯುಕ್ತವಲ್ಲ ಪ್ರಜಾಮಿತ್ರ ಮಂಡಲಿಯು ಮಂಡಳಿಯು ಸ್ವಲ್ಪ ಕಾಲ ಕೆಲಸ ಮಾಡಿ ತನ್ನ ಸ್ವರೂಪವೆಂಥದ್ದೆಂಬುದನ್ನು ಪ್ರಕಟಪಡಿಸಿಕೊಂಡ ಬಳಿಕ ಅದರಿಂದ ಜನಸಾಮಾನ್ಯದ ಮನಸ್ಸಿನ ಮೇಲೆ ಆದ ಪ್ರತಿಭಾವವನ್ನು ರೂಪಿಸಲು ಬೇರೊಂದು ಸಂಸ್ಥೆ ಅವಶ್ಯವೆಂದು ಕೆಲ ಮಂದಿಗೆ ಅನಿಸಿತ್ತು ಅದರಂತೆ ಸುಮಾರು ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿದ್ದು ಮೈಸೂರು ಮಹಾಜನಸಭೆ ಅದು ಪ್ರಾರಂಭವಾದದ್ದು ಸುಲ್ತಾನ್ಪೇಟೆಯಲ್ಲಿ ಬಿ ರುದ್ರಪ್ಪ ಎಂಬುವರ ಮನೆಯಾಗಿದ್ದು ಎಸ್ಆರ್ ನಂಜುಂಡಯ್ಯನವರು ಸ್ಕೂಲು ನಡೆಯುತ್ತಿದ್ದ ಕಟ್ಟಡದ ಮಹಡಿಯಲ್ಲಿ ಆ ಹೊತ್ತು ಸಬಾ ಕಾರ್ಯಗಳಲ್ಲಿ ಭಾಗವಹಿಸಿದವರ ಪೈಕಿ ಅಡ್ವೊಕೇಟ್ ಶ್ರೀ ಕೃಷ್ಣಮೂರ್ತಿಗಳು ಎಂಎಸ್ ಪುಟ್ಟಣ್ಣನವರು ಮುಖ್ಯರಾಗಿದ್ದರು ಈ ಸಭೆಯ ಕಾರ್ಯಸ್ಥಾನಕ್ಕಾಗಿ ಚಿಕ್ಕಪೇಟೆಯಲ್ಲಿ ಒಂದು ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಂಡೆವು ಆ ಕಟ್ಟಡವು ಆಗ ಸೆಂಟ್ರಲ್ ಮೊಹಮ್ಮದನ್ ಅಸೋಸಿಯೇಷನ್ನಿನ ಸ್ವತ್ತಾಗಿತ್ತು ಅದು ಚಿಕ್ಕಪೇಟೆಯಲ್ಲಿ ಆರ್ಕಾಶ್ರೀನಿವಾಸ ಚಾರಲು ಸಂಸ್ಥೆಯ ಮೂಲೆಯಿಂದ ಪೂರ್ವಕ್ಕೆ ಹೋಗುತ್ತಾ ಎಡಗಡೆ ನಾಲ್ಕನಿಯ ಅಥವಾ ಐದನೆಯ ಮಹಡಿಯ ಕಟ್ಟಡ ಈ ಸಭೆ ಎರಡು ಮೂರು ವರ್ಷ ನಡೆಯಿತು ಅಲ್ಲಿ ಸಾಮಾನ್ಯವಾಗಿ ಭಾನುವಾರ ಭಾನುವಾರವೂ ಸಭೆ ಸೇರುತ್ತಿತ್ತು ಜನರಲ್ ಪೋಸ್ಟಾಫೀಸಿನ ಮುಖ್ಯಾಧಿಕಾರಿ ಪದವಿಯಿಂದ ಆಗತಾನೆ ನಿವೃತ್ತರಾಗಿದ್ದ ರಾವ್ ಬಹದ್ದೂರ್ ಕೆ ರಂಗಾಚಾರ್ಯರು ಕೆಲವು ಕಾಲ ಅದರ ಅಧ್ಯಕ್ಷರಾಗಿದ್ದರು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 ಸರಕಾರದಿಂದಾಗಲಿ ದೊರೆಯುತ್ತಿದ್ದ ಪ್ರೋತ್ಸಾಹ ಕೇಳಿಕೊಳ್ಳಲರ್ಹವಾದದ್ದಲ್ಲ ಮೈಸೂರು ಮಹಾಜನಸಭೆ ಭಾನುವಾರ ಸೇರಬೇಕೆಂಬುದು ಉದ್ದೇಶ ಆದರೆ ಎಷ್ಟೋ ಹೊತ್ತಿಗೆ ಎಷ್ಟು ಹೊತ್ತಿಗೆ ಮಧ್ಯಾಹ್ನ ನಾಲ್ಕೂವರೆ ಎಂದರೆ ರಾಹುಕಾಲ ಬಂದು ಬಿಡುತ್ತದೆಂದು ಶ್ರೀನಿವಾಸ ರಂಗಾಚಾರ್ಯರ ಅಡಚಣೆ ನಾಲ್ಕು ಗಂಟೆಗೆ ಸೇರೋಣವೆಂದರೆ ಅದು ತುಂಬಾ ಬೇಗ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 ಸಾರ್ವಜನಿಕ ಪುರುಷರು ಸಂಸ್ಥಾನದಲ್ಲಿ ಯಾರು ಯಾರು ಇದ್ದರೋ ಅವರೆಲ್ಲ ಬಂದಿದ್ದರು ಮೈಸೂರಿನ ವೆಂಕಟಕೃಷ್ಣಯ್ಯನವರು ಸಿ ನರಸಿಂಹಯ್ಯನವರು ಬಿ ನರಸಿಂಗರಾಯರು ಚಿಕ್ಕಮಗಳೂರಿನ ಸಿಶ್ರೀನಿವಾಸರಾಯರು ವಾಸುದೇವರಾಯರು ಶಿವಮೊಗ್ಗಿಯ ಸಿಸುಬ್ಬರಾಯರು ಎಸ್ಆರ್ ಬಾಲಕೃಷ್ಣರಾಯರು ಕೆ ಶಂಕರನಾರಾಯಣರಾಯರು ಕೋಲಾರದ ಸಿಬಿಗೋಪಾಲರಾಯರು ಎಂಎಸ್ರಾಮಾಚಾರ್ಯರು ಟಿ ಶ್ರೀನಿವಾಸಾಚಾರ್ಯರು ಹಾಸನದ ವೆಂಕಟೇಶಯ್ಯನವರು ನಂಜುಂಡನೇಯ ನಂಜುಂಡಯ್ಯನವರು ಬೆಂಗಳೂರಿನ ಎಆರ್ ನಾಗೇಶ್ವರಯ್ಯನವರು ಎಂಪಿ ಸೋಮಶೇಖರರಾಯರು ಇಂತವರು ಸಭಾ ಕಾರ್ಯಗಳಲ್ಲಿ ಮುಖ್ಯ ಭಾಗವಹಿಸಿದ್ದರು ರಾವ್ ಬಹದ್ದೂರ್ ಕೆ ಶ್ರೀನಿವಾಸ ರಂಗಾಚಾರ್ಯರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಭೆಗೆ ಗೊತ್ತಾಗಿದ್ದ ದಿವಸಕ್ಕೆ ಒಂದೆರಡು ದಿನ ಹಿಂದೆ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 ಸರಕಾರದ ಮಂತ್ರಿಮಂಡಲಕ್ಕೆ ಪ್ರಜಾಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳಬೇಕು ಪ್ರಜಾಜನದ ರಾಜಕೀಯ ಸ್ವಾತಂತ್ರ್ಯ ಪೌರ ಸ್ವಾತಂತ್ರ್ಯಗಳನ್ನು ವಿಸ್ತಾರ ಪಡಿಸಬೇಕು ಇಂಡಿಯಾದ ಸರಕಾರದಲ್ಲಿ ಮೈಸೂರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅಧಿಕಾರ ಪ್ರಭಾವಗಳನ್ನು ದೊಡಕಿಸುವಂತೆ ಭಾರತ ರಾಜ್ಯ ವ್ಯವಸ್ಥೆಯನ್ನು ಪರಿಷ್ಕಾರಗೊಳಿಸಬೇಕು ಇವೇ ಮೊದಲಾದ ನಾಲ್ಕಾರು ನಿರ್ಣಯಗಳನ್ನು ಆ ಮಹಾಶಭೆ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 ಅದಕ್ಕೆ ಹಿಂದೆ ಆ ಪ್ರಕಾರದ ಸಮಾರಂಭ ಅಷ್ಟು ದೊಡ್ಡ ಆಕಾರದಲ್ಲಿ ಯಾವುದು ಆಗಿರಲಿಲ್ಲ ಆ ಕನ್ವೆನ್ಷನ್ ಸಭೆ ತುಂಬಾ ಯಶಸ್ವಿಯಾಗಿ ನಡೆಯಿತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ವರ್ಷಗಳಲ್ಲಿ ನಡೆದ ಮಹಾಜನ ಸಮಾರಂಭಗಳಲ್ಲಿ ಮುಖ್ಯವಾದವು ಎರಡು ಪ್ರಜಾಮಿತ್ರ ಮಂಡಲಿಯ ಅಥವಾ ಬ್ರಾಹ್ಮಣೇತರ ಜನವರ್ಗದ ಪರವಾಗಿ ನಡೆದ ಚಳವಳಿ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 ಕೃಷ್ಣರಾಯರವರು ಜ್ಞಾಪಕಕ್ಕೆ ಬರಬೇಕಾದವರು ಹೊಸಕೊಪ್ಪ ಕೃಷ್ಣರಾಯರು ಸಾರ್ವಜನಿಕಕ್ಕೆ ಪ್ರವೇಶ ಮಾಡಿದ್ದು ಬಹುಶಃ ಸಾವಿರದ ಒಂಬೈನೂರ ಹದಿಮೂರು ಹದಿನಾಲ್ಕರಲ್ಲಿ ಆಗ ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಆರಂಭ ಕೃಷ್ಣರಾಯರು ಆಗ ಪ್ರಜಾಪ್ರತಿನಿಧಿ ಸಭೆಗೆ ಸದಸ್ಯರಾಗಿ ಬಂದಿದ್ದ ತರುಣರು ರೂಪ ವೇಷಗಳಲ್ಲಿ ಆಕರ್ಷಕರಾಗಿದ್ದರು ತೆಳ್ಳಗೆ ಎತ್ತರವಾಗಿದ್ದ ಆಳು ಪ್ರಕಾಶವುಳ್ಳ ಕಣ್ಣುಗಳು ನಗುಮುಖ ಆಗಿನ ಫ್ಯಾಷನ್ ಪ್ರಕಾರ ಉಡುಪು ಧರಿಸಿದ್ದರು ಅದು ಸೊಗಸಾದ ಉಣ್ಣೆಯ ಸೂಟು ಮೈಗೊಪ್ಪುವಂತೆ ಹೊಲದದ್ದು ನೆಕ್ಟೈ ಜರಿಮಾವಿನ ಕಾಯಿ ತುಂಬಿದ ಪೊರೆಯಂತ ಬಿಳಿಯ ಪೇಟ ಜೇಬಿನಿಂದ ಮೇಲಕ್ಕೆದ್ದು ಕಾಣುವ ರೇಷ್ಮೆಯ ಕರವಸ್ತ್ರ ವೆಸ್ಟ್ಕೋಟಿನ ಜೇಬಿನಲ್ಲಿ ಗಡಿಯಾರ ಅದರಿಂದ ಇನ್ನೊಂದು ಜೇಬಿಗೆ ಸೇರಿದ ಚಿನ್ನದ ಸರಪಣಿ ಕೈಯಲ್ಲಿ ಉಂಗುರ ಇವೆಲ್ಲ ಆ ರೂಪಕ್ಕೆ ಅದರಿಂದ ಇನ್ನೊಂದು ಜೇಬಿಗೆ ಸೇರಿದ ಚಿನ್ನದ ಸರಪಣಿ ಕೈಯಲ್ಲಿ ಉಂಗುರ ಇವೆಲ್ಲ ಆ ರೂಪಕ್ಕೆ ಒಂದು ವೈಶಿಷ್ಟ್ಯವನ್ನುಂಟು ಮಾಡ ಮಾಡಿತ್ತು ಹೊಸಕೊಪ್ಪ ಕೃಷ್ಣರಾಯರು ಜಮೀನ್ದಾರರು ಕಾಫಿ ಪ್ಲಾಂಟರು ಆ ಕಾಲಕ್ಕೆ ತಕ್ಕಮಟ್ಟಿಗೆ ಅನುಕೂಲಸ್ಥರು ಮತ್ತು ಅನುಕೂಲಸ್ಥರಾದ ಬಂಧುವರ್ಗವಿದ್ದವರು ಆ ಕಾಲದಲ್ಲಿ ಸಭಾಪ್ರಾರಂಭದ ದಿವಸ ದಿವಾನರ ಭಾಷಣವಾದ ಮೇಲೆ ಸದಸ್ಯರಲ್ಲಿ ಕೆಲವರು ಅಪ್ಪಣೆ ಪಡೆದು ಭಿನ್ನ ಮತ್ತೆ ಒಪ್ಪಿಸುವುದು ವಾಡಿಕೆಯಾಗಿತ್ತು ಅದರ ಮೇರೆಗೆ ಹೊಸ ಕೊಪ್ಪ ಕೃಷ್ಣರಾಯರು ಒಂದು ಭಿನ್ನ ಒತ್ತಳೆಯನ್ನು ವಿಶ್ವೇಶ್ವರಯ್ಯನವರಿಗೆ ಓದಿ ಅರ್ಪಿಸಿದರು ಆ ಭಿನ್ನವತ್ತಳೆ ಲೇಡೀಸ್ ವಿಸಿಟಿಂಗ್ ಕಾರ್ಡ್ ಎಂದು ಹೇಳುವ ಇಸ್ಪೀಟ್ ಚೀಟಿಯ ಅಗಲದ ಕಾರ್ಡುಗಳ ಮೇಲೆ ಅಚ್ಚಾಗಿ ಪುಸ್ತಕದಂತೆ ಬೈಂಡ್ ಆಗಿತ್ತು ಅದು ಅಂದವಾಗಿ ನಿಜವಾಗಿಯೂ ಅಪೂರ್ವ ವಸ್ತುವಾಗಿದ್ದರಿಂದ ಎಲ್ಲರ ದೃಷ್ಟಿಗೂ ಪ್ರಾಥ ಪಾತ್ರವಾಯಿತು ಮಾರನೆಯ ದಿವಸವು ವಿಶ್ವೇಶ್ವರಯ್ಯನವರು ಕೃಷ್ಣಯ್ಯರಾಯರವರನ್ನು ತಮ್ಮಲ್ಲಿಗೆ ಕರೆಸಿಕೊಂಡು ಮಾತನಾಡಿದರಂತೆ ಆ ಕಾರದಲ್ಲಿ ಟಾಕ್ ಆಗಿದ್ದು ತನ್ನ ಕರ್ತವ್ಯವನ್ನು ಅಷ್ಟು ಮುತುವರ್ಜಿಯಿಂದ ನಡೆಸಿದ ಯುವಕನನ್ನು ಕಂಡದ್ದರಿಂದ ವಿಶ್ವೇಶ್ವರಯ್ಯನವರಿಗೆ ತುಂಬಾ ಸಂತೋಷವಾಗಿರಬೇಕೆಂಬುದನ್ನು ಅವರನ್ನು ಬಲ್ಲವರೆಲ್ಲ ತಾವೇ ಊಹಿಸಿಕೊಂಡರು ಆ ಬೇಟಿಯ ಸಂದರ್ಭದಲ್ಲಿ ಹೊಸಕೊಪ್ಪ ಕೃಷ್ಣರಾಯರು ಇಂಗ್ಲಿಷ್ ಬಲ್ಲವರಲ್ಲವೆಂಬುದು ವಿಶ್ವೇಶ್ವರಯ್ಯನವರಿಗೆ ತಿಳಿದು ಇಂಗ್ಲಿಷ್ ಕಲಿಯದಿದ್ದವರು ಉಡುಪಿನಲ್ಲಿಯೂ ನಡತೆಯಲ್ಲಿಯೂ ಫ್ಯಾಷನ್ ದಾರರಾಗಿದ್ದದ್ದು ವಿಶ್ವೇಶ್ವರಯ್ಯನವರಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು ಕೃಷ್ಣಯ್ಯ ರಾಯರು ಕೃಷ್ಣರಾಯರು ಚಾಲಕಾಗಿದ್ದವರು ಹೌದು ಆಗ ವಿಶ್ವೇಶ್ವರಯ್ಯನವರು ಕೃಷ್ಣರಾಯರಿಗೆ ಅವರು ಇಂಗ್ಲಿಶ ಕಲಿತುಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಹೆಚ್ಚು ವ್ಯಾಸಂಗ ಮಾಡಬೇಕೆಂದು ಕ್ರಮೇಣ ದೇಶನಾಯಕತ್ವಕ್ಕೆ ಅರ್ಹರಾಗಬೇಕೆಂದು ಹಿತಬೋಧನೆ ಮಾಡಿದರಂತೆ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 ಪ್ರಕಟ ಮಾಡಿಸುತ್ತಿದ್ದರು ಇಂಡಿಯಾ ದೇಶಕ್ಕೆ ಎಂಥ ರಾಜ್ಯ ವ್ಯವಸ್ಥೆ ಇರಬೇಕೆಂಬುದನ್ನು ಕುರಿತು ಅವರು ಒಂದು ದೊಡ್ಡ ಗ್ರಂಥವನ್ನು ಬರೆದು ಪ್ರಕಟಿಸಿದರು ಅದರಲ್ಲಿ ಇಂಡಿಯಾದ ರಾಷ್ಟ್ರಧ್ವಜ ಹೇಗಿರಬೇಕೆಂಬುದರ ನಮೂನೆಗಳನ್ನು ಕೂಡ ಕೊಟ್ಟಿದ್ದಂತೆ ನನ್ನ ಜ್ಞಾಪಕ ಅವರ ಲೇಖನ ಕಾರ್ಯಕ್ಕಾಗಿ ಅವರು ಕೆಲವು ಸಹಾಯಕರನ್ನು ಗೊತ್ತು ಮಾಡಿಕೊಂಡಿದ್ದರು ಅವರಲ್ಲಿ ಮುಖ್ಯರಾದವರು ಪ್ರಸಿದ್ಧ ಪತ್ರಿಕೋದ್ಯಮಿಗಳಾಗಿದ್ದ ವಿ ಎಸ್ ಸಂಜೀವರಾಯರು ಸಾಮಾನ್ಯವಾಗಿ ವಾರಕ್ಕೊಮ್ಮೆಯಾದರೂ ಹೊಸಕೊಪ್ಪ ಕೃಷ್ಣರಾಯರ ಯಾವುದೋ ಒಂದು ಹೇಳಿಕೆ ಪತ್ರಿಕೆಯಲ್ಲಿ ಬರುತ್ತಿತ್ತು ಮಿಸ್ಟರ್ ಹೊಸಕೊಪ್ಪ ಕೃಷ್ಣರಾವ್ ರೈಡ್ಸ್ ಎಂಬುದಕ್ಕಿಂತ ಮಿಸ್ಟರ್ ಹೊಸಕಪ್ಪ ಕೃಷ್ಣರಾವ್ ವೈರ್ಸ್ ಎಂಬುದೇ ಹೆಚ್ಚಾಗಿ ಬರುತ್ತಿತ್ತು ಈ ಪ್ರಚಾರದಲ್ಲಿ ಕೃಷ್ಣರಾಯರು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 ಜೇಯ ಒಂದುಂಟು ಎಂಬುದನ್ನು ಮಹಾಜನರ ಜ್ಞಾಪಕಕ್ಕೆ ಆಗಾಗ ತರಲು ಕೃಷ್ಣರಾಯರ ಪ್ರಯತ್ನವು ಅಷ್ಟಿಷ್ಟು ಸಾಧಕವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೆಯ ಇಸವಿಯು ಸುಲ್ತಾನ್ ಪೇಟೆಯ ಗಲಭೆಯಿಂದ ಚರಿತ್ರಾರ್ಹ ಮಾಡಲ್ಪಟ್ಟದ್ದು ಆ ಘಟನೆಯ ಫಲಿತಾಂಶಗಳು ಎರಡು ಹಿಂದೂ ಸಂಘಟನೆಯ ಚಳವಳಿ ಪ್ರಜಾ ರಾಜಕೀಯದ ಚಳವಳಿ ಹಿಂದೂ ಜನದಲ್ಲಿ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 ಒಂದು ಸಣ್ಣ ತಮಾಷೆ ಇಲ್ಲಿ ಜ್ಞಾಪಕಕ್ಕೆ ಬರುತ್ತದೆ ಹಿಂದೂ ಸಾರ್ವಜನಿಕರಲ್ಲಿಯೇ ಆಗ ಎರಡು ಪಂಗಡಗಳಿದ್ದವು ಅವುಗಳಲ್ಲಿ ಒಂದು ಸರಕಾರದ ಕಡೆಯದೆಂದು ಇನ್ನೊಂದರ ಶಂಕೆ ಒಂದು ಪಂಗಡದ ಮುಖಂಡರ ಪೈಕಿ ಎಚ್ಸಿದಾಸಪ್ಪನವರಿದ್ದರು ಇನ್ನೊಂದು ಪಂಗಡದಲ್ಲಿ ವಿ ವೆಂಕಟಪ್ಪನವರಿದ್ದರು ಮೊದಲನೆಯ ಪಂಗಡದವರು ಹಿಂದೂ ಮಹಾಸಭೆಯೆಂಬ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 ಮನಸ್ಸಿಗೆ ಸ್ಥಿರಪಟ್ಟದ್ದು ಆಗ ಆ ತತ್ವವನ್ನು ಅನುಸರಿಸಿ ಹೊಸದಾಗಿ ನ್ಯಾಷನಲ್ ಪ್ರೋಗ್ರೆಸಿವ್ ಲೀಗ್ ಎಂಬ ಹೊಸ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಸುಮಾರಿನಲ್ಲಿ ಪ್ರಾರಂಭವಾಯಿತು ಅದು ಕೆಲವು ಧ್ಯೇಯ ನಿರೂಪಣೆಗಳನ್ನು ತತ್ವ ವಿವರಣೆಗಳನ್ನು ಪ್ರಕಟಿಸಿ ಒಂದೆರಡು ಸಭೆಗಳನ್ನು ಸೇರಿಸಿ